ಉಪಕರ್ಮ ಉಪಕರ್ಮವು ಶ್ರಾವಣ ಮಾಸದಲ್ಲಿ ಆಚರಿಸಲ್ಪಡುವ ಮುಖ್ಯತಮವಾದ ಪರ್ವಗಳಲ್ಲಿ ಒಂದಾಗಿದೆ ಇಡೀ ಭಾರತ ದೇಶದಲ್ಲಿ ಆಚರಣೆಯಲ್ಲಿರುವ ಪ್ರಧಾನವಾದ ಪರ್ವ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಶಸ್ತವಾದ ಪರ್ವಗಳು ನಾಲ್ಕು ಅವು ಶ್ರಾವಣಿ ಉಪಕರ್ಮ ದಸರಾ ನವರಾತ್ರ ವಿಜಯದಶಮಿ ದಿವಾಲಿ ದೀಪಾವಳಿ ಮತ್ತು ಹೋಳಿ ಇವು ಎಲ್ಲರಿಗೂ ಮುಖ್ಯವಾಗಿದ್ದರೂ ಕ್ರಮವಾಗಿ ಆ ನಾಲ್ಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ವರ್ಣದವರಿಗೆ ವಿಶೇಷವಾಗಿ ಮುಖ್ಯವಾಗಿವೆ ಎಂದು ಔತರೇಯರು ಹೇಳುತ್ತಾರೆ ಕರ್ಮಗಳಲ್ಲಿ ಕಾಮ್ಯ ನಿತ್ಯ ಮತ್ತು ನೈಮಿತ್ತಿಕ ಎಂದು ಮೂರು ವಿಧಗಳು ಅವುಗಳಲ್ಲಿ ಕಾಮನೆಯಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಮಾಡಬೇಕಾಗಿಲ್ಲ ಎಂಬ ವರ್ಗಕ್ಕೆ ಸೇರಿದ ಕರ್ಮಗಳಿಗೆ ಕಾಮ್ಯ ಕರ್ಮಗಳು ಎಂದು ಹೆಸರು ಪ್ರತಿನಿತ್ಯವು ಅವಶ್ಯವಾಗಿ ಆಚರಿಸಲೇಬೇಕಾದ ಕರ್ಮಗಳಿಗೆ ನಿತ್ಯ ಕರ್ಮಗಳು ಎಂದು ಹೆಸರು ವಿಶೇಷವಾಗಿ ತೃತಿ ನಕ್ಷತ್ರ ಗ್ರಹಯೋಗ ಮುಂತಾದ ನಿಮಿತ್ತಗಳಿಗೆ ಸಂಬಂಧಪಟ್ಟು ಅವಶ್ಯವಾಗಿ ಆಚರಿಸಲೇಬೇಕಾದ ಕರ್ಮಗಳಿಗೆ ನೈಮಿತ್ತಿ ನೈಮಿತ್ತಿಕ ಕರ್ಮಗಳು ಎಂದು ಹೆಸರು ಇವುಗಳಲ್ಲಿ ಉಪಕರ್ಮವು ಮೂರನೆಯ ಮೂರನೇ ವರ್ಗಕ್ಕೆ ಸೇರಿದ್ದು ಪ್ರತಿವರ್ಷವೂ ನಿಯತವಾದ ದಿನದಲ್ಲಿ ಅವಶ್ಯವಾಗಿ ಆಚರಿಸಲೇಬೇಕಾದ ಪರ್ವಕರ್ಮವಾಗಿದೆ ವೇದಾಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶಸ್ತವಾದ ಮಂಗಳ ಕರ್ಮವಾಗಿದೆ ಕೆಲವು ಮಹರ್ಷಿಗಳು ಇದನ್ನು ಅಷ್ಟಾದಶ ಹದಿನೆಂಟು ಮಹಾ ಸಂಸ್ಕಾರಗಳಲ್ಲಿ ಒಂದನ್ನಾಗಿ ಪರಿಗಣಿಸುತ್ತಾರೆ ಉಪಾಕರ್ಮದ ಹೆಸರುಗಳು ಮತ್ತು ಪ್ರವೃತ್ತಿ ನಿಮಿತ್ತ ನಿಮಿತ್ತ ಈ ಪರ್ವವನ್ನು ಉಪಕರ್ಮ ಅಧ್ಯಾಯೋಪಕರ್ಮ ಉಪಾಕರಣ ವೇದ ವೇದಾರಂಭಣ ಎಂಬ ಹೆಸರುಗಳಿಂದ ಶಾಸ್ತ್ರಗಳು ಕರೆಯುತ್ತವೆ ಉತ್ತರ ಭಾರತದಲ್ಲಿ ಇದು ಶ್ರಾವಣಿ ಎಂಬ ಹೆಸರಿನಿಂದ ವ್ಯವಹರಿಸಲ್ಪಡುತ್ತದೆ ತಮಿಳುನಾಡಿನವರು ಆವಣಿ ಅವಿಟ್ಟಂ ಎಂದು ಹೆಸರಿಸುತ್ತಾರೆ ಕನ್ನಡನಾಡಿನಲ್ಲಿ ನಾಡಿನಲ್ಲಿ ಎಂದು ಶಾಸ್ತ್ರೀಯವಾದ ನಾಮಧೇಯದಿಂದ ಸಂಪ್ರದಾಯವನ್ನು ಬಲ್ಲವರು ಕರೆಯುತ್ತಾರೆ ಅದನ್ನು ಅರಿಯದವರು ಜನಿವಾರದ ಹಬ್ಬ ಎಂದು ವ್ಯವಹರಿಸುತ್ತಾರೆ ಸಂಸ್ಕಾರ ಪೂರ್ವಕವಾಗಿ ವೇದಗಳನ್ನು ಗ್ರಹಿಸುವ ಮತ್ತು ಪ್ರಾರಂಭಿಸುವ ಕರ್ಮವಾದದ್ದರಿಂದ ಇದಕ್ಕೆ ಉಪಕರ್ಮ ಅಧ್ಯಪಕರ್ಮ ಉಪಾಕರಣ ವೇದ ಸ್ವೀಕಾರ ವೇದಾರಂಭಣ ಎಂಬ ಹೆಸರುಗಳು ಸಲ್ಲುತ್ತವೆ ಉಪಕ್ರಿಯತೆ ಅನೇನಾ ಇತಿ ಉಪಾಕರಣಂ ಉಪಾ ಪ್ಲಸ್ ಆ ಪ್ಲಸ್ ಕ್ರೂ ಪ್ಲಸ್ ಮನಿನ್ ಶ್ರಾವಣ ಮಾಸದಲ್ಲಿ ಬರುವ ಮುಖ್ಯವಾದ ಪರ್ವವಾದದ್ದರಿಂದ ಶ್ರಾವಣಿ ಎಂಬ ಹೆಸರು ಉಚಿತವಾಗಿದೆ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಯಜುರ್ವೇದದವರಿಗೆ ಶ್ರವಿಷ್ಠ ನಕ್ಷತ್ರವು ಕೂಡಿದ ಸ ದಿವಸದಲ್ಲಿ ಬರುವ ಹಬ್ಬವಾದದ್ದರಿಂದ ಇದನ್ನು ತಮಿಳರು ಆವಣಿ ಅವಿಷ್ಟ ಎಂದು ಕರೆಯುತ್ತಾರೆ ಆ ಹೊಸ ಜನಿವಾರವನ್ನು ಧರಿಸುವುದು ಎಲ್ಲರ ಗಮನಕ್ಕೂ ಬರುವುದರಿಂದ ಸಾಮಾನ್ಯ ಜನರು ಜನಿವಾರದ ಹಬ್ಬ ಎಂದು ಆ ಪರ್ವವನ್ನು ಕರೆಯುವುದು ರೂಢಿ ಬಂದಿದೆ ಉಪಕರ್ಮಕ್ಕೆ ಅಧಿಕಾರಿಗಳು ಕಾಲನಿಯಮ ಎಲ್ಲಾ ವೇದ ಶಾಖೆಗಳಿಗೆ ಸೇರಿದವರು ಈ ಪರ್ವವನ್ನು ಆಚರಿಸಬೇಕು ಉಪನಯನ ಸಂಸ್ಕಾರ ಯಾರಿಗೆ ಆಗಿದೆಯೋ ಅವರೆಲ್ಲರೂ ಇದಕ್ಕೆ ಅಧಿಕಾರಿಗಳು ಯಾರಿಗೆ ಉಪನಯನ ಸಂಸ್ಕಾರ ಇಲ್ಲವೋ ಅಂತಹವರು ಕೂಡ ವೇದ ಪ್ರಿಯವಾದ ಆ ದಿವಸದಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನ ಪೂಜೆಗಳನ್ನು ಮಾಡಬೇಕು ಉಪಕರ್ಮವು ಬ್ರಹ್ಮಚಾರಿಗಳಿಕೆ ಮಾತ್ರ ಮುಖ್ಯ ಇತರರಿಗೆ ಅಷ್ಟು ಮುಖ್ಯವಲ್ಲ ಎಂದು ಕೆಲವರು ತಿಳಿಸುತ್ತಾರೆ ಆದರೆ ಬ್ರಹ್ಮಚಾರಿ ಗೃಹಸ್ಥ ಮತ್ತು ವಾನಪ್ರಸ್ಥ ಈ ಮೂವರಿಗೂ ಉಪಾಕರ್ಮದಲ್ಲಿ ಅನ್ವಯ ಉಂಟೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ ಅಧೀತ ಗೃಹಸ್ಥೋದ್ಬ್ರಹ್ಮಚಾರೀವತ್ ಉಪಕರ್ಮ ತತ್ವೋತ್ಸರ್ಗಂ ವನಸ್ಥಾನಮಿಷ್ಟ ಪ್ರಪಿಶ್ಯತೆ ಧಾರಣಾಧ್ಯಯನ ಕೃತ್ ಗೃಹಿಣ ಬ್ರಹ್ಮಚಾರಿಣ ಯಾವನಿಗಾದರೂ ತಂದೆ ಅಥವಾ ತಾಯಿ ಯಾವುದಾದರೂ ಪರ್ವ ಮೃತರಾಗಿದ್ದರೆ ಅವನಿಗೆ ಆವಶ್ಯ ಉಪಾಕರ್ಮವಿಲ್ಲ ಜಾತಾ ಶೌಚ ಅಥವಾ ಮೃತ ಶೌಚ್ಯ ದೋಷದಲ್ಲಿರುವಾಗ ಉಪಕರ್ಮ ಮಾಡಬಾರದು ಮಲಮಾಸದಲ್ಲಿ ಉಪಕರ್ಮವನ್ನು ಮಾಡುವುದು ಶುಭಕರವಲ್ಲ ಶಾಂತಿ ಕರ್ಮವನ್ನು ಮಾಡಿ ಅನಂತರ ಉಪಕರ್ಮವನ್ನು ಮಾಡಿ ಎಂದು ಕೆಲವರು ಹೇಳುತ್ತಾರೆ ಪ್ರಥಮೋಪಕರ್ಮ ಪ್ರಥಮೋಪಕರ್ಮವನ್ನು ಮಲಮಾಸದಲ್ಲಿ ಮಾಡಲೇ ಕೂಡದು ಋಗ್ವೇದ ಯಜುರ್ವೇದ ಸಮವೇದ ಮತ್ತು ಅತರ್ವವೇದಗಳಿಗೆ ಕ್ರಮವಾಗಿ ಬೃಹಸ್ಪತಿ ಶುಕ್ರ ಮಂಗಳಾ ಮತ್ತು ಬುಧ ಇವರು ಅಧಿಪತಿಗಳು ಆಯಾ ಗ್ರಹಗಳಿಗೆ ಶಕ್ತಿ ಇರುವ ಸಮಯದಲ್ಲಿಯೇ ಆಯಾ ಉಪಕರ್ಮವನ್ನು ಮಾಡಿಕೊಳ್ಳುವುದು ಶುಭಕರ ಋಗ್ ಯಜುಸಾಮ ಅಥರ್ವೇಶ जीव शुक्र जीवशुक्रकुजुज शाकाधीशे शक्ति तचाकाध्ययनम शुभ गुरभृगुसुदुत्र शशधरात्मज ವಣಾದಿ ಜುಸ್ಸಾಮಾರ್ಥವಣಾಧಿಪ ಸ್ಮೃತಾ ಉಪಕರ್ಮಕ್ಕೆ ಶ್ರವಣ ಭಾದ್ರಪದ ಅಥವಾ ಆಷಾಢ ಮಾಸವನ್ನು ಪೂರ್ಣಿಮೆ ಮತ್ತು ಪಂಚಮಿ ತಿಥಿಗಳನ್ನು ಶ್ರವಣ ಮತ್ತು ಹಸ್ತ ನಕ್ಷತ್ರಗಳನ್ನು ಪ್ರಶಸ್ತವೆಂದು ಋಷಿಗಳು ಹೇಳುತ್ತಾರೆ ಆದರೆ ಬೇರೆ ಬೇರೆ ಸೂತ್ರಕಾರರು ಇವುಗಳಲ್ಲಿ ಬೇರೆ ಬೇರೆ ಮಾಸ ತಿಥಿ ನಕ್ಷತ್ರಗಳನ್ನು ಅಥವಾ ಒಂದೇ ಮಾಸಾ ತಿತಿ ನಕ್ಷತ್ರಗಳನ್ನು ಹೇಳಿರುತ್ತಾರೆ ಆಯಾ ಶಾಕ್ಯವರು ಆಯಾ ಸೂತ್ರಕಾರರ ಮಾತಿನಂತೆ ಆಚರಿಸುವುದು ಉತ್ತಮ ಶ್ರಾವಣ ಅಥವಾ ಬಾದಪ್ರದ ಮಾಸಗಳಲ್ಲಿ ಉಪಾಕರ್ಮ ಮಾಡಿಕೊಳ್ಳಬೇಕೆಂದು ಮನು ಹೇಳುತ್ತಾನೆ ಶ್ರವಣ್ಯಂ ಪ್ರೋಷಪದ್ಯಂ ವಾಪ್ಯುಪಾಕೃತ್ಯ ಯಥಾವಿಧಿ ಯುಕ್ತಾನ್ ಈತ ಈ ಎರಡು ಮಾಸಗಳಲ್ಲಿ ಋಗ್ವೇದಿಗಳಿಗೆ ಮತ್ತು ಯಜುರ್ವೇದಿಗಳಿಗೆ ಸಾಮಾನ್ಯವಾಗಿ ಶ್ರಾವಣ ಮಾಸವು ಮತ್ತು ಸಾಮವೇದಿಗಳಿಗೆ ಭಾದ್ರಪದ ಮಾಸವು ಉಪಾಕರ್ಮಕ್ಕೆ ವಿಹಿತವೆಂಬ ವ್ಯವಸ್ಥೆ ಇದೆ ಶ್ರಾವಣ ಮಾಸದಲ್ಲಿ ಪೂರ್ಣಮಿ ಪೂರ್ಣಮಿ ತಿಥಿಯಲ್ಲಿ ಉಪಕರ್ಮ ಮಾಡಿಕೊಳ್ಳಬೇಕೆಂದು ಆಪಸ್ತಂಭರ ಮತ ಶ್ರಾವಣ್ಯಾಮ್ ಪೌರ್ಣಮಾಸ್ಯಂ ಉಷ ಉಪಕೃತ್ಯ ಶ್ರಾವಣ ಮಾಸದಲ್ಲಿ ಯಾವುದಾದರೂ ದೋಷ ಅಥವಾ ಅಸೌಕರ್ಯವಿದ್ದರೆ ಬಾದ್ರಪದ ಮಾಸದ ಪೌರ್ಣಿಮೆಯಲ್ಲಿ ಉಪಕರ್ಮ ಮಾಡಿಕೊಳ್ಳುವುದು ಅವರಿಗೆ ಅಭಿಮತ ಪೂರ್ಣಿಮಾ ತಿಥಿ ಇರಬೇಕಾದು ಮುಖ್ಯ ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಲ್ಲಿ ಅಥವಾ ಹಸ್ತನಕ್ಷತ್ರ ಕೂಡಿದ ಪಂಚಮಿ ತಿಥಿಯಲ್ಲಿ ಉಪಕರ್ಮ ಮಾಡಿಕೊಳ್ಳಬೇಕೆಂದು ಆಶ್ವಲಾಯನರು ಹೇಳುತ್ತಾರೆ ಅತಾಥೋಧ್ಯಾನಾಮುಪಾಕರಣಂ ಓಷಧೀನಾಂ ಪ್ರಾದುರ್ಭಾವೇ ಶ್ರವಣೇನ ಶ್ರಾವಣ್ಯಾಂ ಪಂಚಮ್ಯಾಂ ಹಸ್ತೇನವಾ ಶ್ರಾವಣ ಮಾಸದಲ್ಲಿ ಪೂರ್ಣಿಮಾತಿಥಿಯಂದು ಶ್ರವಣ ನಕ್ಷತ್ರದಲ್ಲಿ ಅಥವಾ ಹಸ್ತನಕ್ಷತ್ರದಿಂದ ಕೂಡಿದ ಪಂಚಮಿಯಲ್ಲಿ ಉಪಾಕರ್ಮ ಮಾಡಿಕೊಳ್ಳಬೇಕೆಂದು ಯಾಜ್ಞವಲ್ಕ್ಯರು ಹೇಳುತ್ತಾರೆ ರ್ಮ ಶ್ರಾವಣ್ಯಾಂ ಶ್ರವೇನ ವಸ್ತೇನೌಷಧಿ ಭಾವೇ ವಾ ಪಂಚಮ್ಯಾಂ ಶ್ರಾವಣಸ್ಯೂ ಉಪಕರ್ಮವನ್ನು ಶ್ರಾವಣ ಮಾಸದ ಪೂರ್ಣಿಮೆಯಲ್ಲಿ ಅಥವಾ ಆಷಾಢ ಮಾಸದ ಪೂರ್ಣಿಮೆಯಲ್ಲಿ ಮಾಡಿಕೊಳ್ಳಬೇಕೆಂಬುದು ಬೋಧಾಯನರ ಮತ ಶ್ರಾವಣ್ಯಾಂ ಪೂರ್ಣಮಾಸ್ಯಂ ಆಷಾಢ್ಯಾಂ ಓಪಕೃತ್ಯ ಉತ್ಸಜೇತ್ ಶ್ರಾವಣ ಮಾಸ ಅಥವಾ ಭಾದ್ರಪದ ಮಾಸದಲ್ಲಿ ಉಪಕರ್ಮ ಮಾಡಿಕೊಳ್ಳಬೇಕೆಂದು ಗೌತಮರು ಹೇಳುತ್ತಾರೆ ಶ್ರಾವಣೀ ವಾಷಿಕೀಂ ಪ್ರೌಪದೀ ಓಪಕೃತ್ಯ ವಸಿಷ್ಠ ಸ್ಮೃತಿಯ ಅಭಿಪ್ರಾಯವೂ ಇದೇ ಆಗಿದೆ ಆ ಸ್ಮೃತಿಯು ಪೂರ್ಣಿಮಾ ತಿಥಿಯನ್ನು ವಿಧಾನ ಮಾಡುತ್ತದೆ ಯೋಪಾಕರ್ಮ ಸ್ವಾಧ್ಯಯೋಪಕರ್ಮ ಪೂರ್ಣಮಾಸ್ಯಾಂ ಪೂರ್ಣಮಾಸ್ಯಂ ಪದ್ಯಾಂ ವಾ ಇಲ್ಲಿ ಮತ್ತೊಂದು ಮುಖ್ಯ ವಿಷಯವನ್ನು ಗಮನಿಸಬೇಕು ಮಳೆಯಿಂದ ಹೊಸ ಔಷಧಿಗಳು ಹುಟ್ಟಿರುವ ಸಮಯವು ಉಪಕರ್ಮಕ್ಕೆ ಪ್ರಶಸ್ತ ಎಂಬುದು ಆ ವಿಷಯ ಪ್ರಾದುರ್ಭಾವೆ ತದ್ವಾಶಿಕ ಮಿಥ್ಯಾಚಕ್ಷತೆ ಔಷಧಿ ಪ್ರಾದುರ್ಭಾವೆ ಎಂದು ಋಷಿಗಳು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಒಂದು ಪಕ್ಷ ಔಷಧಿಗಳು ಕಾಣಿಸಿಕೊಳ್ಳದಿದ್ದರೆ ಆಗ ಉಪಕರ್ಮವನ್ನು ಔಷಧಿಗಳು ಕಾಣಿಸಿಕೊಳ್ಳುವ ಭಾದ್ರಪದ ಮಾಸದಲ್ಲಿ ಮಾಡಬೇಕು ಉಪಕರ್ಮದ ಆಚರಣೆಗೆ ಶ್ರವಣ ನಕ್ಷತ್ರವನ್ನು ಪ್ರಧಾನವಾಗಿ ಹೇಳುವವರು ಒಂದು ವಿಷಯವನ್ನು ಗಮನಿಸಬೇಕು ಶುದ್ಧವಾದ ಶ್ರವಣ ನಕ್ಷತ್ರವು ಇಲ್ಲದೆ ಶ್ರವಣ ನಕ್ಷತ್ರದೊಡನೆ ಉತ್ತರಾಷಾಢ ನಕ್ಷತ್ರ ಸೇರಿಕೊಂಡಿದ್ದರೆ ಅಂದು ಉಪಾಕರ್ಮ ಮಾಡಕೂಡದು ಧನಿಷ್ಠ ನಕ್ಷತ್ರ ಸೇರಿಕೊಂಡಿದ್ದರೆ ಅಂದು ಉಪಕರ್ಮವನ್ನು ಮಾಡಬೇಕು ಎಂದು ವ್ಯಾಸಸ್ಮೃತಿಯು ಹೇಳುತ್ತದೆ ಶ್ರವಣೇನತು ಯತ್ಕರ್ಮ ಉತ್ತರಾಷಾಢ ಸಂಯುತ ಸಂವತ್ಸರ ಕೃತೋಧ್ಯಾಯ ತಕ್ಷಣದೇ ನಶ್ಯತಿ ಧನಿಷ್ಠು ಕುರ್ಯಾ ಶ್ರಾವಣೆ ಕರ್ಮ್ ಭೇತ್ ತತ್ಕರ್ಮ ಸಫಲುಪಣಸಿತ ಶ್ರಾವಣ ಮಾಸದಲ್ಲಿ ಅಶೌಚ ಮಲಮೋಷ ಗ್ರಹಣ ಸಂಕ್ರಮಣ ಅಥವಾ ಗುರುಶುಕ್ರ ಮಾನವಾಗಿದ್ದರೆ ಆಗ ಬಾದ್ರಪದ ಮಾಸದ ಪೂರ್ಣಿಮೆಯಲ್ಲಿ ಉಪಕರ್ಮವೆಂದು ಆಪಸ್ತಂಭರು ಹೇಳುತ್ತಾರೆ ಆಗ ಬಾದ್ರಪದ ಅಥವಾ ಆಷಾಢ ಮಾಸದ ಪೂರ್ಣಿಮೆಯೆಂದು ಉಪಾಕರ್ಮ ಮಾಡಿಕೊಳ್ಳಬೇಕೆಂದು ಮಾಡಿಕೊಳ್ಳಬೇಕು ಮೂರು ಮಾಸಗಳಲ್ಲಿಯೂ ಯಾವುದಾದರೂ ದೋಷವಿದ್ದರೆ ಶ್ರಾವಣ ಮಾಸದಲ್ಲಿ ಉಪಕರ್ಮ ಮಾಡಿಕೊಳ್ಳಬೇಕು ಎಂಬುದು ವಸಿಷ್ಠ ಸ್ಮೃತಿ ಮತ್ತು ವ್ಯಾಸಸ್ಮೃತಿಯ ಮತ ಮಾಸತ್ರಯೋಪಿ ದೋಷ ದೋಷಾಶ್ಚೇತ್ ಶ್ರಾವಣ್ಯಮೇವ ಕಾರಯೇತ್ ಮುರು ಮಾಸಗಳಲ್ಲಿಯೂ ದೋಷವಿದ್ದಾಗ ಗ್ರಹಯಜ್ಞದಲ್ಲಿ ಹೇಳಿರುವ ಆಯಾ ಮಂತ್ರಗಳಿಂದ ಶಾಂತಿಯನ್ನು ಮಾಡಿ ಶ್ರಾವಣ ಮಾಸದಲ್ಲೇ ಮಾಡಬೇಕು ನಾವು ಹಿಂದೆ ಪ್ರಸ್ತಾಪಿಸಿದ್ದ ಒಂದೆರಡು ವಿಷಯಗಳನ್ನು ವಿಮರ್ಶಿಸಬೇಕಾಗಿದೆ ಅವುಗಳಲ್ಲಿ ಮೊದಲನೆಯದು ಉಪಕರ್ಮವು ನಿತ್ಯ ಕರ್ಮವೇ ಅಥವಾ ನೈಮಿತ್ತಿಕ ಕರ್ಮವೇ ಎಂಬುದು ನಿತ್ಯ ಕರ್ಮ ಎಂದರೆ ಪ್ರತಿದಿನವೂ ಅವಶ್ಯವಾಗಿ ಮಾಡಬೇಕಾದ ಕರ್ಮ ಎಂದು ಒಂದು ಲಕ್ಷಣವಿದೆ ಅದರ ಪ್ರಕಾರ ಉಪಕರ್ಮವು ನಿತ್ಯ ಕರ್ಮವಾಗುವುದಿಲ್ಲ ವರ್ಷದಲ್ಲಿ ಯಾವುದೋ ಒಂದು ದಿನದಲ್ಲಿ ಮಾತ್ರ ಅದನ್ನು ಆಚರಿಸುತ್ತಾರೆ ಆದರೆ ನಿತ್ಯ ಕಂ ಕರ್ಮ ಎಂಬ ಪದಕ್ಕೆ ನಿಯತವಾದ ಕರ್ಮ ಅವಶ್ಯವಾಗಿ ಕಟ್ಟಲೆಯಂತೆ ಆಚರಿಸಲೇಬೇಕಾದ ಕರ್ಮ ಮತ್ತು ಸಕಾಲದಲ್ಲಿ ವಿಧಿಪೂರ್ವಕವಾಗಿ ಆಚರಿಸದಿದ್ದರೆ ಪ್ರತ್ಯವಾಯ ದೋಷವನ್ನು ಉಂಟು ಮಾಡುವ ಕರ್ಮ ಎಂಬ ಲಕ್ಷಣವೂ ಇದೆ ಇದರ ಪ್ರಕಾರ ಉಪಾಕರ್ಮವು ನಿತ್ಯಕರ್ಮವೇ ಆಗುತ್ತದೆ ಈ ಬಗ್ಗೆ ಮಾರ್ಕಾಂಡೆಯ ಪುರಾಣವು ಹೇಳುವ ವಿಶ್ಲೇಷಣೆಯನ್ನು ಗಮನಿಸಬೇಕು ನಿತ್ಯಂ ನೈಮಿತ್ತಿಕಂ ಚೈವ ನಿತ್ಯೈ ನಿತ್ಯನೈಮಿತ್ತಿಕಂ ಕತ್ತತ ಗೃಹಸ್ಥಾಕರ್ಮ ತನ್ನಿಶಾಮಯ ಪುತ್ರಕ ಪಂಚಯ್ನಾಶ್ರಿತ ನಿತ್ಯ ತವ ನೈಮಿತ್ಕಂ ತ್ಯ ಪುತ್ರಜನ್ಮಕ್ರಿಯಕ ನಿತ್ಯಂ ನೈಮಿತ್ಕೇ ಜ್ಞೇಯ ಪರ್ವಶ್ರಾಧಾಧಿ ಪಂಡಿತೈ ಗೃಹಸ್ಥನು ಅವಶ್ಯಕವ ಅವಶ್ಯವಾಗಿ ಮಾಡಬೇಕಾಗಿರುವ ಕರ್ಮಗಳಲ್ಲಿ ನಿತ್ಯ ನೈಮಿತ್ಕ ಮತ್ತು ನಿತ್ಯ ನೈಮಿತ್ತಿಕ ಎಂದು ಮೂರು ಬಗೆ ಪಂಚಮ ಪಂಚಮಹಾಯಜ್ಞ ಮುಂತಾದವುಗಳನ್ನು ಆಶ್ರಯಿಸಿರುವ ಕರ್ಮಗಳು ನಿತ್ಯ ಕರ್ಮ ಎನಿಸುತ್ತವೆ ಪುತ್ರ ಜನನವಾದರೆ ಆ ನಿಮಿತ್ತವನ್ನು ಆಶ್ರಯಿಸಿ ಅವಶ್ಯವಾಗಿ ಆಚರಿಸಬೇಕಾದ ಜಾತಕರ್ಮ ಮುಂತಾದುವುದು ನೈಮಿತ್ತಿಕ ಎನಿಸುತ್ತದೆ ಪರ್ವಕಾಲದಲ್ಲಿ ಮಾಡುವ ಶ್ರಾದ್ದ ಮುಂತಾದುದು ನಿತ್ಯ ನೈಮಿತ್ತಿಕ ಎನಿಸುತ್ತದೆ ಬಂಧು ಮರಣವೆಂಬ ನಿಮಿತ್ತವನ್ನು ಆಶ್ರಯಿಸಿರುವುದರಿಂದ ಅದು ನೈಮಿತ್ತಿಕ ಅಮಾವಾಸ್ಯೆ ಸಂಕ್ರಮಣ ಗ್ರಹಣ ಮುಂತಾದ ಪ್ರತಿಯೊಂದು ಪರ್ವ ದಿನದಲ್ಲಿಯೂ ನಿಯಮಿತವಾಗಿರುವುದರಿಂದ ಅದು ನಿತ್ಯಕರ್ಮವೂ ಆಗುತ್ತದೆ ಈ ದೃಷ್ಟಿಯಿಂದ ಉಪಕರ್ಮವು ಶ್ರಾವಣ ಭಾದ್ರಾ ಭಾದ್ರಪದ ಆಷಾಢ ಶುದ್ಧ ಪೂರ್ಣಿಮೆ ಶ್ರವಣ ನಕ್ಷತ್ರ ಹಸ್ತನಕ್ಷತ್ರ ಇತ್ಯಾದಿಗಳಿಂದ ಕೂಡಿದ್ದ ದಿವಸದಲ್ಲಿ ಎಲ್ಲ ದ್ವಿಜರು ಅವಶ್ಯವಾಗಿ ಮಾಡಿಕೊಳ್ಳಲೇಬೇಕಾದ ವಿಧಿಪೂರ್ವಕ ಕರ್ಮವಾಗಿರುವುದರಿಂದ ಅದು ನಿತ್ಯ ಕರ್ಮವೇ ಆಗುತ್ತದೆ ಎರಡನೆಯ ವಿಷಯ ಉಪಾಕರ್ಮವನ್ನು ಯಾವ ದಿವಸದಲ್ಲಿ ಮಾಡಿಕೊಳ್ಳ ಕೂಡದು ಎಂಬುದು ಅಶೌಚ ಮಲಮಾಸ ಗ್ರಹಣ ಸಂಕ್ರಮಣ ಗುರು ಶುಕ್ರ ಗ್ರಹಗಳ ಮೌಢ್ಯ ಎಂಬ ಯಾವುದಾದರೂ ಉಪಾಧಿ ಇದ್ದರೆ ಅಂದು ಉಪಕರ್ಮವನ್ನು ಆಚರಿಸಬಾರದು ಆ ದೋಷಗಳು ಇಲ್ಲದಿರುವ ಬೇರೆ ಶುದ್ಧವಾದ ದಿನದಲ್ಲಿ ಉಪಾಕರ್ಮವನ್ನು ಆಚರಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಮಲಮಾಸೆ ನಿಶತೀತೆ ಸೂತಕೆ ಮೃತಕ್ಕೆ ಪಿವಾ ಗೃಹಣೇ ಸಂಕ್ರಮಿ ಮೌಢ್ಯೇ ಚ ಗುರುಶುಕ್ರೋಶ್ಯಪದ್ಯಮತಾಢ್ಯ ಮುಪಕರಣಿ ಸರ್ವ ಮಲಮ ವಿವರ್ಜೆತ್ ಉಕರ್ಮೋತ್ಸರ್ಜನ ಚ ಪವಿತ್ರದರ್ಪಣ ೀಗಿದ್ದರೂ ಉಪಕರ್ಮವು ಸಂಧ್ಯಾ ವಂದನಾದಿಗಳಂತೆ ನಿತ್ಯಕರ್ಮ ಆದ್ದರಿಂದ ಮಲಮಾಸವಾಗಿದ್ದರೂ ಈ ನಿತ್ಯೋಪಕರ್ಮ ನಿತ್ಯೋಪಕರ್ಮವನ್ನು ಅದೇ ಮಾಸದಲ್ಲಿಯೇ ಆಚರಿಸಬೇಕು ಪ್ರಥಮೋಪಕರ್ಮವನ್ನು ಮಾತ್ರ ಮಲಮಾಸದಲ್ಲಿ ಮಾಡದೆ ಶುದ್ಧ ಮಾಡಬೇಕು ಎಂದು ವ್ಯಾಖ್ಯಾನ ಮಾಡಿ ಕೆಲವರು ಪ್ರತಿ ವರ್ಷದ ಉಪಕರ್ಮವನ್ನು ಆಗ ಮಾಡುತ್ತಾರೆ ಈ ಎರಡು ಪಕ್ಷಿಗಳಲ್ಲಿ ಯಾವುದು ಸರಿ ಎಂದರೆ ಉಪಕರ್ಮವನ್ನು ಮಲಮಾಸವನ್ನು ಬಿಟ್ಟು ಬೇರೆ ಮಾಸದಲ್ಲಿ ಮಾಡಲು ಅವಕಾಶ ಇರುವ ಪಕ್ಷದಲ್ಲಿ ಬೇರೆ ಮಾಸದಲ್ಲಿಯೇ ಮಾಡುವುದು ಉತ್ತಮ ಕಲ್ಪ ಬೇರೆ ಶುಭ ಬೇರೆಯುವ ದೊರೆಯುವ ಅವಕಾಶವಿಲ್ಲದಿದ್ದರೆ ಆಗ ಅದನ್ನು ಮಲಮಾಸದಲ್ಲಿ ಮಾಡಬೇಕು ಸಾವಕಾಶಂ ತು ಯತ್ಕರ್ಮ ನ ಕುರಿಯನ್ಯಾಸಿ ದೂಷಿತೆ ಕುರಿಯಾ ನಿರವಕಾಶಂ ತು ನಿತ್ಯಂ ನೈಮಿತ್ತಿಕಂ ಕಥತ ಮೂರನೆಯ ಪ್ರಶ್ನೆ ತಂದೆ ಅಥವಾ ತಾಯಿಯ ಮರಣವಾಗಿ ಅಬ್ದಿ ಕವು ಮುಗಿಯುವವರೆಗೆ ಅವಶ್ಯ ಉಪಕರ್ಮ ಮಾಡಿಕೊಳ್ಳಬೇಕೆಂಬುದು ಅಬ್ದಿಕ್ಕ ಆಗುವವರೆಗೂ ಕರ್ತೃವಿನ ದೇಹವು ಅಶುಚಿಯಾಗಿರುತ್ತದೆ ಆಗ ಸಂಬಂಧಪಟ್ಟ ಮಾಸಿಕಾದಿಗಳನ್ನು ಬಿಟ್ಟು ಬೇರೆ ಯಾವುದೇ ಪಿತೃಕರ್ಮವನ್ನಾಗಲಿ ಅಥವಾ ದೇವತಾ ಕರ್ಮಗಳನ್ನಾಗಲಿ ಮಾಡಕೂಡದು ಎಂದು ಶಾಸ್ತ್ರವಚನವಿದೆ ಪ್ರಮೀತು ದಿತ್ರ್ಯಾವತ್ ಪೂರ್ಣ ವತ್ಸರ ಉಪಕರ್ಮವು ದೈವ ಮತ್ತು ಆಶ್ರಕರ್ಮವಾಗಿರುವುದರಿಂದ ಮೇಲ್ಕಂಡ ವಚನಾ ಆ ವರ್ಷ ಉಪಕರ್ಮವನ್ನು ಮಾಡಿಕೊಳ್ಳಕೂಡದು ಇದಲ್ಲದೆ ಆರ್ಥಿಕ ಪೂರ್ತಿ ಆಗುವವರೆಗೂ ವರ್ಜಿಸಬೇಕಾದ ಕರ್ಮಗಳ ಪಟ್ಟಿಯಲ್ಲಿ ಉಪಕರ್ಮವು ಸೇರಿದೆ ಎಂದು ಹೇಮಾದ್ರಿ ಸ್ಮೃತಿ ಮೀಮಾಂಸೆಯು ಸ್ಪಷ್ಟವಾಗಿ ಹೇಳುತ್ತದೆ ವೈದ್ಯನಾತೀಯ ವರ್ಣಾಶ್ರಮಾಚಾರ ಕಾಂಡ ಮತ್ತು ಧರ್ಮಸಿಂಧು ಪುಟ ಒಂಬೈನೂರ ಅರವತ್ತೊಂದು ಎಂಬ ಸ್ಮೃತಿ ಮೀಮಾಂಸಾ ಗ್ರಂಥಗಳಲ್ಲಿ ಮೇಲ್ಕಂಡ ವಚನವನ್ನು ಉದ್ಧರಿಸಿದೆ ಚೈವ ಮಹಾದಾನಂ ಸ್ವಾಧ್ಯಾಯಂ ಜಾಗ್ನಿತರ್ಪಣಂ ಪ್ರಥಮೇಧೇ ನ ಕು ಮಹಾಗುರು ನಿಪಾತನೆ ತಂದೆತಾಯಿಗಳು ಮರಣ ಹೊಂದಿದರೆ ಅವರ ಆಬ್ದಿಕ ಆಗೋವರೆಗೂ ಸ್ನಾತಕರ್ಮ ಸ್ನಾತಕ ಸ್ನಾತಕರ್ಮ ಮಹಾದಾನ ಸ್ವಾಧ್ಯಾಯ ಮತ್ತು ವಿಶೇಷವಾದ ಅಗ್ನಿ ತರ್ಪಣ ತರ್ಪಣಾಯುಗಳನ್ನು ಮಾಡಕೂಡದು ಇದರ ಪ್ರಕಾರ ಮೇಲ್ಕಂಡ ಪಿತೃ ದೀಕ್ಷೆಯಲ್ಲಿರುವವರು ಆಬ್ದಿಕ ಆಗೋವರೆಗೂ ಉಪಕರ್ಮ ಮಾಡಿಕೊಳ್ಳುವುದಿಲ್ಲ ಆದರೆ ಆರ್ದಿಕ ಆಗುವುದಕ್ಕೆ ಮೊದಲೇ ನಿತ್ಯವಾದ ಉಪಕರ್ಮವನ್ನು ಮಾಡಿಕೊಳ್ಳುವ ರೂಢಿ ಕೆಲವರಲ್ಲಿದೆ ಅವರು ತಮ್ಮ ಆಚರಣೆಯನ್ನು ಹೀಗೆ ತಮ್ ಸಮರ್ಥಿಸುತ್ತಾರೆ ಮೇಲ್ಕಂಡ ಶ್ಲೋಕದಲ್ಲಿರುವ ಸ್ವಾಧ್ಯಾಯ ಎಂಬ ಶಬ್ದಕ್ಕೆ ಉಪಕರ್ಮ ಎಂದು ಅರ್ಥವಲ್ಲ ಉಪನಯನ ಎಂದು ಅರ್ಥ ಸ್ವಾಧ್ಯಾಯ ಉಪನಯನ ತದರ್ಥತ್ವಾತ್ ಉಪನಯನಸ ಆದುದರಿಂದ ಆ ಉಪನಯನವು ನಿಷಿದ್ಧವೇ ಹೊರತು ಉಪಕರ್ಮವಲ್ಲ ಸಪಿಂಡೀಕರಣವನ್ನು ವರ್ಷದ ಕೊನೆಯಲ್ಲಿ ಮಾಡಿದರೆ ಮೇಲ್ಕಂಡ ಶ್ಲೋಕದಲ್ಲಿ ಹೇಳಿರುವ ಉಪಕರ್ಮ ನಿಷೇಧ ಆದರೆ ಸಪ್ಪಿಂಡೀಕರಣವನ್ನು ಮೊದಲೇ ಮಾಡಿಯಾಗಿದ್ದರೆ ಆಗ ಕರ್ತೃವಿನ ದೇಹವು ಅಶುಚಿಯಲ್ಲ ಆದ್ದರಿಂದ ಆಗ ಉಪಕರ್ಮವನ್ನು ಆರ್ಧಿಕಕ್ಕೆ ಮೊದಲೇ ಮಾಡಿಕೊಳ್ಳಬಹುದು ಆದರೆ ಮೇಲ್ಕಂಡ ಶ್ಲೋಕದಲ್ಲಿ ವರ್ಷದ ಕೊನೆಯಲ್ಲಿ ಸಪ್ಪಿಂಡೀಕರಣ ಮಾಡುವವರಿಗೆ ಮಾತ್ರ ಆಗ ಉಪಕರ್ಮ ನಿಷೇಧ ಅಥವಾ ಅದರ ಸೂಚನೆಯಾಗಲಿ ಕಂಡುಬರುವುದಿಲ್ಲ ಮನೆತನದ ಸಂಪ್ರದಾಯಕ್ಕೆ ಅನುಗುಣವಾಗಿ ಉಪಕರ್ಮವನ್ನು ಆ ವರ್ಷ ಇಟ್ಟುಕೊಳ್ಳಬಹುದು ಅಥವಾ ಇಟ್ಟುಕೊಳ್ಳದಿರಬಹುದು ಎಂಬುದು ಸಮಸ್ಯೆಗೆ ಒಂದು ಪರಿಹಾರ ಸಪ್ಪಿಂಡೀಕರಣವನ್ನು ಮೊದಲೇ ಮಾಡಿ ಆಗಿರುವುದರಿಂದ ತಾನು ಅಶುಚಿಯಲ್ಲ ಎಂಬ ಪ್ರಾಮಾಣಿಕವಾದ ಮನಸ್ಸಿನ ದಾರ್ಢ್ಯ ಇರುವವರು ಆ ವರ್ಷ ಮಾಡಿಕೊಳ್ಳಬಹುದು ವರ್ಷ ಪೂರ್ತಿ ಮಾನಸಿಕವಾಗಿ ಮತ್ತು ದೈವಿಕವಾಗಿ ತಾನು ಪಿತೃದೀಕ್ಷೆಯಲ್ಲಿರುವುದರಿಂದ ದೈವ ಮತ್ತು ಆರ್ಷವಾದ ಶುಭಕರ್ಮ ಉಪಕರ್ಮದಲ್ಲಿ ತನಗೆ ಅಧಿಕಾರವಿಲ್ಲ ಎಂಬ ಆ ಅಂತಃಕರಣದ ವಿಶ್ವಾಸ ಇರುವವರು ಆ ವರ್ಷ ಮಾಡಿಕೊಳ್ಳಬಾರದು ಎಂಬುದು ಸಮಸ್ಯೆಗೆ ತಕ್ಕ ಪರಿಹಾರ ಎನ್ನುವುದು ಅಭಿಪ್ರಾಯ ಹೇಗೂ ಉಪಕರ್ಮವನ್ನು ಏಕೆ ಮಾಡಿಕೊಳ್ಳಬೇಕು ಅದರಿಂದ ಆಗುವ ಲಾಭವೇನು ಅದನ್ನು ಆಚರಿಸದಿದ್ದರೆ ಏನು ನಷ್ಟ ಎಂಬ ವಿಷಯವನ್ನು ವಿಚಾರ ಮಾಡಬೇಕು ಉಪನಯನದ ಅನಂತರ ಬರುವ ಮೊದಲನೆಯ ಉಪಕರ್ಮಕ್ಕೆ ಪ್ರಥಮೋಪಕರ್ಮ ಎಂದು ಹೆಸರು ಆ ಪ್ರಥಮೋಪಕರ್ಮ ಮಾಡಿಕೊಂಡ ನಂತರವೇ ಬ್ರಹ್ಮಚಾರಿಗೆ ಬ್ರಹ್ಮಯಜ್ಞ ಮಾಡುವ ಅಧಿಕಾರ ಉಂಟಾಗುತ್ತದೆ ಅನಂತರ ಪ್ರತಿ ವರ್ಷವೂ ಉಪಕರ್ಮ ಮಾಡಿಕೊಳ್ಳುವುದರಿಂದ ನಾವು ಮಾಡಿರುವ ವೇದಾಯಿ ವೇದಾಧ್ಯವು ಹಸನಾಗುತ್ತದೆ ಅದರಲ್ಲಿ ಅಭ್ಯುದಯಕ್ಕೆ ಕಾರಣವಾದ ಹೊಸತನ ಉಂಟಾಗುತ್ತದೆ ಹಳಸಿ ಹೋಗಿದ್ದ ಪುನರ್ ಪುನರ್ನವೀಕೃತವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರತ್ಯಬ್ಧ ಕರ್ಮ ಸೋತ್ಸರ್ಗಂ ವಿಧಿವ್ವಿಜ್ ವಿಜಿ ಕ್ರಿಯತೆ ಛಂದಸಾಮ್ ತೇನ ಪುನರಾಪ್ಯ ಪರಂ ಅಯತ್ತೈಶ್ ದೋಭಿ ಯತ್ಕರ್ಮ ಕ್ರಿಯತೆ ದ್ವಿಜೈ ಕ್ರೀಡಮಾನೈರಪಿ ಸದಾ ತತ್ತೇಷ್ ವೃದ್ಧಿ ಕಾರಣಂ ಉಪಕರ್ಮ ಮಾಡಿಕೊಳ್ಳದಿದರೆ ಮೇಲ್ಕಂಡ ಲಾಭ ಉಂಟಾಗುವುದಿಲ್ಲ ಉಪಕರ್ಮ ಉತ್ಸರ್ಜನಾ ವೇದಗಳ ಅಧ್ಯಯನಕ್ಕೆ ಸಂಬಂಧಪಟ್ಟ ಮತ್ತೊಂದು ಮುಖ್ಯವಾದ ಕರ್ಮವನ್ನು ನೆನಪು ಮಾಡಿಕೊಳ್ಳುವುದು ಅವಶ್ಯಕ ಅದು ಅಧ್ಯಾಯೋತ್ಸರ್ಜನ ಅಥವಾ ಸಂಕ್ಷೇಪವಾಗಿ ಉತ್ಸರ್ಜನ ಎಂದು ಕರೆಯಲ್ಪಡುವ ಕರ್ಮ ಉತ್ಸರ್ಜನ ಎಂದರೇನು ಉತ್ಸರ್ಜನ ಅಥವಾ ಉದ್ವಾಸನ ಎಂದರೆ ಬಿಟ್ಟುಕೊಡುವುದು ಕಳುಹಿಸಿಕೊಡುವುದು ಎಂದರ್ಥ ಯಾವುದನ್ನು ಬಿಟ್ಟು ಕೊಡುವುದು ಎಂದರೆ ವೇದಗಳ ಅಧ್ಯಯನವನ್ನು ಉಪಕರ್ಮದ ದಿವಸ ಋಷಿದೇವತಾಗಳಿಗೆ ಋಷಿದೇವತಾದಿಗಳಿಗೆ ಪೂಜೆ ಮಾಡಿ ವಿಧಿಪೂರ್ವಕವಾಗಿ ಪ್ರಾರಂಭ ಮಾಡಿ ವೇದವನ್ನು ಕೆಲವು ಕಾಲದವರೆಗೆ ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದು ಅದನ್ನು ತಾತ್ಕಾಲಿಕವಾಗಿ ವಿಸರ್ಜನೆ ಮಾಡಿ ಅಧ್ಯಯನ ಕಾಲವನ್ನು ಪರಿಮಿತಿಗೊಳಿಸಬೇಕು ಆ ಹುಳಿಕೆಯ ಸಮಯವನ್ನು ಆಲಸ್ಯಕ್ಕೆ ಬಿಟ್ಟುಕೊಡಬಾರದು ವೇದಕ್ಕೆ ಅಂಗವಾಗಿರುವ ಶಾಸ್ತ್ರಗಳ ವಿಶೇಷವಾದ ಅಧ್ಯಯನದಿಂದ ಸಫಲಗೊಳಿಸಬೇಕು ಅನಂತರ ಉಪಕರ್ಮದ ದಿವಸದಲ್ಲಿ ಮತ್ತೆ ವೇದಗಳ ಅಧ್ಯಯನವನ್ನು ವಿಧಿಪೂರ್ವಕವಾಗಿ ಪ್ರಾರಂಭ ಮಾಡಬೇಕು ಹೀಗೆ ಶಾಸ್ತ್ರಗಳ ವಿಶೇಷವಾದ ಅಧ್ಯಯನಕ್ಕಾಗಿ ವೇದಗಳ ನಿರಂತರವಾದ ಅಧ್ಯಯನಕ್ಕೆ ಮಂಗಳವಾದ ಉದ್ವಾಸನೆಯನ್ನು ಮಾಡುವ ಕರ್ಮವೇ ಉತ್ಸರ್ಜನ ವೇದಗಳ ಮತ್ತು ಶಾಸ್ತ್ರಗಳ ಅಧ್ಯಯನವು ಋಷಿಗಳ ಕಾಲದಲ್ಲಿ ವೇದ ಮತ್ತು ಶಾಸ್ತ್ರ ಎಂಬ ಉಭಯ ಸರಸ್ವತಿಗಳಿಗೂ ಸೃಪ್ತಿಯಾಗುವಂತೆ ನಡೆಯುತ್ತಿತ್ತು ನಮ್ಮ ವೇದ ಮತ್ತು ಸಂಸ್ಕೃತ ಪಾಠಶಾಲೆಗಳಲ್ಲಿ ಈ ಬಗ್ಗೆ ತುಂಬಾ ಅಪಚಾರವಾಗಿದೆ ಅವುಗಳಲ್ಲಿ ಒಂದು ಮುಖ್ಯ ಅಪಚಾರ ವೇದಶಾಸ್ತ್ರಗಳ ಪಠ್ಯಕ್ರಮ ಮತ್ತು ಕಾಲಾವಧಿಗಳಿಗೆ ಸಂಬಂಧಪಟ್ಟಿದ್ದು ಶಿಕ್ಷಾ, ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಮತ್ತು ಕಲ್ಪ ಎಂಬ ಆರು ಶಾಸ್ತ್ರಗಳು ವೇದಾಂಗ ಎನಿಸುತ್ತವೆ ತರ್ಕ ಮೀಮಾಂಸಾ ಸಾಂಖ್ಯ ಯೋಗ ಮುಂತಾದ ಶಾಸ್ತ್ರಗಳು ಇತಿಹಾಸ ಪುರಾಣಗಳು ವೇದಾರ್ಥಗಳನ್ನು ವಿವರಿಸುವುದಕ್ಕೂ ವೇದವನ್ನು ರಕ್ಷಿಸುವುದಕ್ಕೂ ಮಹಾಶಿಗಳಿಂದ ಉಪದೇಶಿಸಲ್ಪಟ್ಟಿ ಪಟ್ಟವು ಆದರೆ ನಮ್ಮ ವೇದ ಸಂಸ್ಕೃತ ಪಾಠಶಾಲೆಗಳಲ್ಲಿ ಅಂಗಿಯಾದ ವೇದಗಳು ಅದಕ್ಕೆ ಅಂಗವೂ ಪೋಷಕವೂ ಆಗಿರುವ ಶಾಸ್ತ್ರಗಳು ಏಕದೇಹದಲ್ಲಿ ವಾಸ ಸಾಧ್ಯವಾಗದಂತೆ ಪಠ್ಯಕ್ರಮವು ಯೋಜಿಸ ಯೋಜಿತವಾಗಿಬಿಟ್ಟಿದೆ ತರ್ಕ ವ್ಯಾಕರಣಾದಿಗಳನ್ನು ಅಧ್ಯಯನ ಮಾಡಿ ಪರಿಣತಿಯ ಪದವಿಯನ್ನು ಪಡೆದ ವಿದ್ವಾಂಸನಿಗೆ ವೇದದ ಇರಬೇಕಾಗಿಲ್ಲ ವೇದ ಪಂಡಿತರಿಗೆ ವ್ಯಾಕರಣಾದಿ ಶಾಸ್ತಿಗಳ ಪರಿಚಯ ಇರಬೇಕಾಗಿಲ್ಲ ತರ್ಕಾದಿ ಪಂಡಿತರು ವೇದಾಧ್ಯ ಮಾಡಿದವರನ್ನು ವೇದಭ್ಯಾಸ ಜಡ ಎಂದು ಜರಿಯುವುದು ವೇದ ಪಂಡಿತರು ಅವರನ್ನು ಅಶ್ರೋತ್ರಿಯ ಅವೈದಿಕ ಎಂದು ಅರಿಯುವುದು ಪದ್ಧತಿಯಾಗಿ ಅಂಗಿ ಅಂಗ ಮತ್ತು ಅಂಗರಕ್ಷಕರ ಪರಸ್ಪರ ಅಪರಿಚಿತರಾಗಬೇಕು ಪರಿಚಿತರಾಗಿದ್ದರೂ ಒಬ್ಬರನ್ನೊಬ್ಬರು ತಿರಸ್ಕರಿಸಬೇಕು ಇಂತಹ ಅವೈಜ್ಞಾನಿಕವಾದ ಪಾಠಕ್ರಮ ಈಗ ನಡೆಯುತ್ತಿದೆ